ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಗಣೇಶ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷಾ ಇಪ್ಪತ್ತ ಏಳನೇ ಕಂತು ವೇದಾಂತದ ಶುದ್ಧರೀತಿಯ ಶಾಂಕರ ಸಂಪ್ರದಾಯದ ಪಾರಿಭಾಷಿಕ ವ್ಯಾಖ್ಯಾನ ಪರಿಭಾಷೆ ಶಬ್ದಗಳ ಶುದ್ಧ ವೇದಾಂತ ರೀತಿಯಲ್ಲಿ ಅದರಲ್ಲಿ ಬ್ರಹ್ಮಾತ್ಮ ಭಾವ ಏಕದೇಶ ರೀತ್ಯ ಎಂಬುದನ್ನು ನಾವು ಈಗ ನೋಡ್ತಾ ಇದ್ದೆವು ಬ್ರಹ್ಮಾತ್ಮ ಬ್ರಹ್ಮಾತ್ಮ ಅನುಭವ ಸಾಧನಂ ಏಕದೇಶಿ ಮತೇನ ಎಂಬುದಾಗಿ ಅದರಲ್ಲಿ ಮೊದಲಿಗೆ ನಾವೀಗ ಆದಿಶಂಕರ ಭಗೋತ್ಪಾದರ ಹಾಗೂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಹಾಗೂ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ವಾರಿದಧಿ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಶರಣ ಹೊಂದುತ್ತಾ ಇವತ್ತು ಇಪ್ಪತ್ತ ಏಳನೇ ಕಂತನ್ನು ಮುಂದುವರಿಸ್ತಾ ಇದ್ದೇವೆ ವಿಶುದ್ಧ ವೇದಾಂತ ಪರಿಭಾಷಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿ ಹತ್ರ एकमेव जीवत्वं अविद्याकल्पितं। कल्पित रूप ಬ್ರಹ್ಮಿಕ इति ತಸ್ रहस्यं ಬ್ರಹ್ಮತ್ಮತ್ವ इति ಇಂತರಹಸ್ಯ सूत्र ಸೂತ್ರಭಾಷ್ಯದಲ್ಲಿ ಬ್ರಹ್ಮ ಒಂದೇ ಪರಮಾರ್ಥ ಅದರಲ್ಲಿಯೇ ಜೀವತ್ತು ಅವಿದ್ಯೆಯಿಂದ ಕಲ್ಪಿತವಾಗಿದೆ ಕಲ್ಪಿತವಾದಂತಹ ಈ ಅವಿದ್ಯೆಯಿಂದ ಕಲ್ಪಿತವಾದ ಜೀವತ್ವ ರೂಪದ ನಿರಸನ ಇಲ್ಲವಾಗುವಿಕೆಯೇ ಬ್ರಹ್ಮಾತ್ಮತ್ವ ಅಂಥೇಳಿ ತಿಳಿಯಬೇಕು ಎಂಬುದಾಗಿ ಸಿದ್ಧಾಂತ ರಹಸ್ಯವನ್ನು ಇಲ್ಲಿ ತೆರೆದಿಟ್ಟಿದ್ದಾರೆ ಉದ್ಘಾಟಿಸಲಾಗಿದೆ ಅಂಥೇಳಿ ಸ್ಪಷ್ಟವಾಗ್ತದೆ ನಮಗೆ ಸೂತ್ರ ಭಾಷ್ಯದಲ್ಲಿ ಅಂತ ಹೇಳಿ ಹೇಳ್ತಾರೆ ಅವಿದೀವತ್ವನಿರಸನ ಸ್ವಾಭಾವಿಕ ಬ್ರಹ್ಮತ್ಮ ತಮಸಿ ವಚನೈ ಆವೇದ್ಯ ಸ್ಥಿತ ಅಧಸ್ತಾತನ ವಿಚಾರಸಂದರ್ಭೇಣ ಅತ ಎೇದ ಸಿದ್ಧಾಂತರಹಸ್ಯ ಭೂಯೋಭೂಯಸ್ತ ಸ್ಮೆ ಭಾಷ್ಯೆ ಆ ವಿದ್ಯಾಕಲ್ಪಿತ ಜೀವತ್ವದ ನಿರಸನ ಇಲ್ಲವಾಗುವಿಕೆ ಹೋಗುವಿಕೆ ಹೋಗಲಾಡಿಸುವಿಕೆ ವಿದ್ಯೆಯಿಂದ ಕಲ್ ಅಜ್ಞಾನದಿಂದ ಕಲ್ಪಿತವಾದ ನಾನು ಜೀವನು ಎಂಬಂಥ ಭಾವ ಅದನ್ನು ಹೋಗ ಅದನ್ನು ಹೋಗಲಾಡಿಸುವುದರಿಂದ ಸ್ವಾಭಾವಿಕ ಬ್ರಹ್ಮಾತ್ಮತ್ವ ಸ್ವಾಭಾವಿಕವಾದಂತಹ ಬ್ರಹ್ಮಾತ್ಮ ಭಾವ ತತ್ವಮಸ್ಯಾಾದಿ ವಚನೈ ಆವೇದ್ಯತ ತ್ವಂ ಅಸಿ ಅದು ನೀನೇ ಆಗಿದ್ದಿ ಇತ್ಯಾದಿ ವಚನಗಳಿಂದ ತಿಳಿದು ಬರುತ್ತದೆ ಇತಿ ಸ್ಥಿತೆಂಬುದಾಗಿ ಎಂಬುದು ಸ್ಥಾಪಿತವಾದಂತಹದ್ದು ಅಧಸ್ತಾತನ ವಿಚಾರ ಸಂದರ್ಭೇಣ ಈ ಕೆಳಗೆ ಅನೇಕ ಸೂತ್ರಭಾಷೆಯದ ವಾಕ್ಯಗಳಲ್ಲಿ ಕೂಡ ಅದನ್ನು ಪುನಃ ಪುನಃ ಈ ಸಿದ್ಧಾಂತ ರಹಸ್ಯವನ್ನು ಶಂಕರರು ಹೇಳಿದ್ದಾರೆ ಆದಿಶಂಕರರು ಅಂಥೇಳಿ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಸ್ವಾಮೀಜಿಗಳು ಸಚ್ಚಿದಾನಂದ ಸ್ವಾಮೀಜಿಗಳು ಕೊನೆಗೆ ಅನ್ಯತ್ರೀ ಜೀವಭಾವ ವಿಲಯನೆಯ ಬ್ರಹ್ಮಾತ್ಮಭಾವಬೋಧನವಚನಾ ದ್ರಷ್ಟವ್ಯಾ ಇದೇ ರೀತಿ ಜೀವಭಾವ ವಿಲಯನದಿಂದ ಅಂದರೆ ಇಲ್ಲವಾಗುವಿಕೆಯಿಂದ ಬ್ರಹ್ಮಾತ್ಮಭಾವವು ಉಂಟಾಗ್ತದೆ ಎಂಬ ಅನೇಕ ವಾಕ್ಯಗಳನ್ನು ಕೂಡ ನೋಡಬಹುದು ಅಂತಲೇ ಹೇಳ್ತಾರೆ ತದೇವಂ ಬ್ರಹ್ಮಾತ್ಮತ್ವ ಜೀವಸ್ ಪಾರಮಾರ್ಥಿಕ ಸ್ವರೂಪವೇವ ಸದ್ ವಿಜ್ಞಾಪ್ಯತೆ ತತ್ವಮಸ್ಯ ಅಧಿಶ್ರುತಿ ಈ ಸ್ಥಿತಿ ಈ ರೀತಿಯಾಗಿ ಬ್ರಹ್ಮಾತ್ಮತ್ವವು ಜೀವನ ಪಾರಮಾರ್ಥಿಕ ಸ್ವರೂಪವೇ ಎಂಬುದಾಗಿ ಹೇಳಲ್ಪಡ್ತದೆ ತತ್ವಮಸ್ಯ ಅಧಿಶ್ರುತಿಗಳಿಂದ ಈ ರೀತಿ ಇರಲಾಗಿ ಪ್ರಾಚೀನೈ ವೃತ್ತಿಕಾರೈ ಕೆಲವು ಜನ ವೃತ್ತಿಕಾರೇನು ಹೇಳಿದ್ದಾರೆ ಅಂದರೆ ಭಾಷ್ಯಕ್ಕೆ ವೃತ್ತಿ ಬರೆದಂಥವರು ಸ್ವ ಸ್ವ ಸಂಪ್ರದಾಯ ಅವಲಂಬಮಾನೈ ಅವರವರ ಸಂಪ್ರದಾಯವನ್ನು ಅವಲಂಬಿಸಿಕೊಂಡು ಈ ವಿಶುದ್ಧ ವೇದಾಂತ ಸಂಪ್ರದಾಯವನ್ನು ಬಿಟ್ಟು ಪ್ರಯತ್ನ ಸಾಧ್ಯಮೇವ ಎತದ ಸರ್ವ್ಯವಹಾರ ಅತೀತ ಬ್ರಹ್ಮಾತ್ಮೈಕ್ಯ ದರ್ಶನ ಸರ್ವ್ಯವಹಾರ ಅತೀತವಾದ ಬ್ರಹ್ಮ ಆತ್ಮ ಬ್ರಹ್ಮಾತ್ಮ ಏಕದರ್ಶನವು ಪ್ರಯತ್ನದಿಂದ ಸಾಧ್ಯವಾದದ್ದು ಪ್ರಯತ್ನ ಪಟ್ಟರೆ ಸಾಧ್ಯ ಆಗ್ತದೆ ಅದನ್ನು ಸಾಧಿಸಲಿಕ್ಕೆ ಅಭಾವವನ್ನು ನ ಕೇವಲ ವಾಕ್ಯಶ್ರವಣ ಮಾತ್ರ ಲಭ್ಯಂ ಇದು ಕೇವಲ ವೇದಾಂತವಾಕ್ಯಗಳ ಶ್ರವಣ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಮಾತ್ರ ಲಭ್ಯವಾದದ್ದಲ್ಲ ಅಂತೇಳಿ ಹೇಳ್ತಕ್ಕಂಥ ಇತಿ ನಿರ್ಬಂಧ ಆಸ್ತಿತ್ವೀ ಆ ನಿರ್ಬಂಧವನ್ನು ಅಡ್ಡಿಯನ್ನು ಇಟ್ಟಿದ್ದಾರೆ ಪ್ರಾಚೀನ ವೃತ್ತಿಕಾರರು ಅವರವರ ಸಂಪ್ರದಾಯವನ್ನು ಅನುಸರಿಸಿ ಕೇವಲ ವೇದಾಂತ ವಾಕ್ಯ ಶ್ರವಣದಿಂದ ಮಾತ್ರ ಲಭಿಸುವುದಿಲ್ಲ ಪ್ರಯತ್ನ ಸಾಧ್ಯವಾದದ್ದು ಇದು ಅದನ್ನು ಕೇಳಿದ ನಂತರ ಮತ್ತೆ ಪ್ರಯತ್ನ ಮಾಡಬೇಕು ವಾಭಾವವನ್ನು ಹೊಂದಲಿಕ್ಕೆ ಅಂಥೇಳಿ ತೇಷಾಂ ಅದು ಕರ್ಮ ಮಾಡಬೇಕು ಮಾಡಬೇಕು ಅಂತ ಹೇಳಿದ ಹಾಗೆ ಆಯಿತು ಪುನಃ ಜ್ಞಾನಿಯು ಜ್ಞಾನಿ ಆ ತಿಳುವಳಿಕೆ ಜ್ಞಾನ ಆದ ನಂತರ ಮತ್ತಿನ್ನೇನೋ ಸಾಧನೆ ಮಾಡಬೇಕು ಕರ್ಮ ಮಾಡಬೇಕು ಭಾಸನೆ ಮಾಡಬೇಕು ಅಂಥೇಳಿ ಹೇಳಿದರೆ ಅದು ಯಥಾರ್ಥವಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ ಸ್ವಾಮೀಜಿಗಳು ತೇಷ್ ತತ್ರ ತತ್ರ ಭಾಷೆಯೇ ನಿರಾಸ ಸ್ವಸಿದ್ಧಾಂತೈಹಿ ನೈರ್ಮಲ್ಯ ಆವಿಷ್ಕರಣ ಪ್ರಸಂಗೇನ ಅವುಗಳಿಗೆಲ್ಲ ಉತ್ತರವನ್ನು ಅಲ್ಲಲ್ಲಿ ಭಾಷ್ಯದಲ್ಲಿಯೇ ಅದು ಅವುಗಳನ್ನು ನಿರಾಕರಿಸಿದ್ದಾರೆ ತಮ್ಮ ಸಿದ್ಧಾಂತದ ವಿಶುದ್ಧತೆಯನ್ನು ಪರಿಷ್ಕರಣೆಯನ್ನು ಮಾಡುವ ವಿಷಯಗಳಲ್ಲಿ ಅಂದರೆ ಸಿದ್ಧಾಂತವನ್ನು ಪ್ರತಿಪಾದಿಸುವಾಗ ಈ ರೀತಿಯಾದ ಕಷಣಗಳನ್ನು ನಿವಾರಿಸಿ ನಿವಾರಿಸಿದ್ದಾರೆ ಶಂಕರರು ಸೂತ್ರಭಾಷೆಯಲ್ಲಿ ಆದಿಶಂಕರ ಭಗವತ್ಪಾದರು ಅನೇಕ ಸಮಾಧಿ ಅವಸ್ಥಾ ಅದ್ವೈತದರ್ಶನ ವ್ಯುತ್ಥಾನೀಯ ದ್ವೈತವ್ಯವಹಾರದತಾಂ ವ್ಯಾಖ್ಯಾನ ಪ್ರಸ್ಥಾನ ಮತ ನಿರಸ್ತಿ ಈ ರೀತಿಯಾದಂತಹ ಅವರ ಭಾಷ್ಯ ಉದಾಹರಣೆಗಳಿಂದ ಸಮಾಧಿ ಅವಸ್ಥೆಯಲ್ಲಿಯೇ ಅದ್ವೈತ ದರ್ಶನ ಅದರಿಂದ ಹೊರಕ್ಕೆ ಬಂದರೆ ದ್ವೈತ ವ್ಯವಹಾರ ಅಂತೇಳಿ ಹೇಳತಕ್ಕಂತಹ ವ್ಯಾಖ್ಯಾನ ಪ್ರಸ್ಥಾನ ಯಾವುದಿದೆ ನಿ ವೃತ್ತಿಕಾರರದ್ದು ವ್ಯಾಖ್ಯಾನಕಾರರದ್ದು ಆ ಅಭಿಪ್ರಾಯ ಮತ ನಿರಸ್ತಂಭತಿ ಅದನ್ನು ನಿರಾಕರಿಸಿದಂತೆ ಆಗ್ತದೆ ಅಂದರೆ ಸಮಾಧಿ ಸ್ಥಿತಿಯಲ್ಲಿ ಒಂದು ಸಮಾಧಿಯಿಂದ ಹೊರ ಬಂದಾಗ ಇನ್ನೊಂದು ಅಂಥೇಳಿ ಆಗುವಂಥದ್ದು ಅಲ್ಲ ಒಮ್ಮೆ ಬ್ರಹ್ಮನಂತೇಳಿಬಿಟ್ರೆ ಪ್ರಮಾತ್ಮ ಭಾವ ಒಮ್ಮೆ ಬಂದು ಬಿಟ್ಟರೆ ಅದಕ್ಕೆ ಬೇರೆ ಪ್ರಯತ್ನ ಅಂದ ಅಗತ್ಯ ಇಲ್ಲ ಪುನಃ ಅದು ಹೋಗುವುದಿಲ್ಲ ಆ ಭಾವ ಆ ಜ್ಞಾನ ಅಂತೇಳಿ ಹೇಗೆ ನಮಗೆ ಪೂರ ಸಂಸ್ಕಾರದಿಂದಾಗಿ ಹಿಂದಿನ ಜನ್ಮದ ಸಾಧನೆಗಿಂತ ಮುಂದಿನ ಹೆಚ್ಚಿನ ಸಾಧನೆಯನ್ನು ಮುಂದಿನ ಜನ್ಮದಲ್ಲಿ ಮಾಡ್ತೇವೋ ಅಂತೇಳಿ ಬರ್ತದೋ ಶಾಸ್ತ್ರಗಳಲ್ಲಿ ಅದೇ ರೀತಿ ಯಾವ ಹಿಂದಿನ ಜ್ಞಾನ ಇದೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಈಗ ಇಲ್ಲ ಯಾವುದು ಬ್ರಹ್ಮಜ್ಞಾನವನ್ನು ಅದಕ್ಕಿಂತ ಹೆಚ್ಚಿನ ಜ್ಞಾನ ಇಲ್ಲ ಅದು ಒಮ್ಮೆ ಸಿದ್ಧಿ ಕೂಡ ಅದು ಹೋಗುವುದಿಲ್ಲ ಹೇಗೆ ಸಾಧನೆ ಮಾಡಿದಂತಹ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಸಾಧನೆ ಹೇಗೆ ಹೋಗುವುದಿಲ್ಲವೋ ಅಲ್ಲಿಂದ ಮುಂದುವರಿತದೆ ಮುಂದಿನ ಜನ್ಮದಲ್ಲಿ ಅದೇ ರೀತಿಯಲ್ಲಿ ಇದೇ ಜನ್ಮದಲ್ಲಿ ಒಮ್ಮೆ ಬ್ರಹ್ಮಜ್ಞಾನ ಆದ ನಂತರ ಮತ್ತೆ ಅದು ಮರೆತು ಹೋಗುವುದಿಲ್ಲ ಯಾಕಂದರೆ ಅದು ಯಥಾರ್ಥ ಜ್ಞಾನ ಅದು ಮರೆತು ಹೋಗುವಂಥದ್ದಲ್ಲ ಅದರಲ್ಲಿ ಬರೆತು ಹೋಗ್ಲಿಕ್ಕೆ ಬೇರೆ ಏನಿಲ್ಲ ವಿಶ ವಿಚಾರ ಶಾಸ್ತ್ರಗಳಲ್ಲಿ ಈಗ ಪುರಾಣಾದಿಗಳಲ್ಲಿ ಹೇಳಿದಂಥ ಕಥೆಯಂತೆ ಅದರಲ್ಲಿ ಅಂಥದ್ದು ಏನಿಲ್ಲ ಅಲ್ಲಿ ಮತ್ತೆ ಮತ್ತೆ ಹೇಳುವಂಥದ್ದು ಬ್ರಹ್ಮಾತ್ಮದ ನಿರೂಪಣೆಯೇ ಬರುವಂಥದ್ದು ಅದನ್ನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದಿದೆ ನಾನು ಆತ್ಮಸ್ವರೂಪನು ನಾನು ಬ್ರಹ್ಮಸ್ವರೂಪನು ಇದೆಲ್ಲವೂ ಬ್ರಹ್ಮದ ಬ್ರಹ್ಮಮಯ ಜಗತ್ತೆಲ್ಲವೂ ಕೂಡ ತೋರುವಂತಹ ಜಗತ್ತು ಬ್ರಹ್ಮದ ವಿಕಾರವಾಗಿ ತೋರ್ತದೆ ಬ್ರಹ್ಮದ ಇನ್ನೊಂದು ಸ್ವರೂಪ ಇದು ಬ್ರಹ್ಮವೇ ಮಿಥ್ಯಾರೂಪದಿಂದ ಹೀಗೆ ತೋರಿಕೊಳ್ಳುತ್ತದೆ ಅಂಥೇಳಿ ಅದೇ ಆತ್ಯಂತಿಕವಾದದ್ದು ಅದು ಮರೆತು ಹೋಗುವಂಥದ್ದು ಅಲ್ಲ ಅದು ಸ್ಥಿರವಾಗಿರ್ತದೋ ಒಮ್ಮೆ ತಿಳಿದವನಿಗೆ ಅಂಥೇಳಿ ಇಲ್ಲಿ ವಿಶುದ್ಧ ವೇದಾಂತದ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಅಕ್ಯಜನ್ಯ ಜ್ಞಾನ ಜಾತಮತ್ರ ನಿಶೇಷ ನಿವರ್ತ್ಯ ಬ್ರಹ್ಮತ್ಮ ಅನುಭವ ಜನಯತಿ ಅಭ್ಯಸ ನಿಶ್ಶೇಷಜ್ಞಾನ ನಿವರ್ತನಕ್ಷಮ ಭದ ಶಾಸ್ತ್ರಜನ್ಯ ಜ್ಞಾನ ಯುಕ್ತಿಸಹಿತ ಅಸಕ್ ಅಧ್ಯ ಬ್ರಹ್ಮತ್ಮ ಅನುಭವ ಅನುಭವ ಜನಯತಿ ವದತಂಚ ಪ್ರಸ್ಯಾದ ಮತ ಶಂಕಾವಾದಿ ಮುಖೇನ ನಿರಸ್ತ ಅಂದರೆ ಕೇವಲ ವಾಕ್ಯದಿಂದ ವೇದಾಂತ ವಾಕ್ಯಗಳ ಶ್ರವಣದಿಂದ ಉಂಟಾಗುವ ಜ್ಞಾನವು ಅಜ್ಞಾನವನ್ನು ನಿಶೇಷವಾಗಿ ಹೋಗಲಾಡಿಸುವುದಿಲ್ಲ ಅನ್ನ ಅನ್ನತಕ್ಕಂತಹ ಅಷ್ಟು ಸಾಮರ್ಥ್ಯ ಅದಕ್ಕಿಲ್ಲ ಅಭ್ಯಾಸ ಮಾಡಬೇಕದನ್ನು ಮತ್ತೆ ಅಭ್ಯಾಸ ಅಭ್ಯಸ್ಯಮಾನ ತದೆಯವೇಷಜ್ಞಾನ ನಿವರ್ತನ ಕ್ಷಮ ಭವೇದಿತಿ ವದತಾ ಈ ರೀತಿಯಾಗಿ ಹೇಳ್ತಕ್ಕಂಥವರಿಗೆ ಅದನ್ನು ಶಂಕಾವಾದಿ ಮುಖದಿಂದ ನಿರಸ್ತು ಅಂತಹ ಪ್ರಸಂಖ್ಯಾನವಾದಿಗಳ ಅಭಿಪ್ರಾಯವು ಶಂಕಾವಾದಿಮುಖದಿಂದ ಅದು ಇಲ್ಲವಾ ಹೋಗಲಾಡಿಸಲ್ಪಟ್ಟಿದೆ ಭಾಷ್ಯದಲ್ಲಿ ತ ಪ್ರಥಮ ನೈಷ್ಕರ್ಮ್ಯ ಸಿದ್ಧೌ ಪ್ರಥಮಾಧ್ಯಾ ಪರಾಮೃಷ್ಟ ದ್ವಿತೀಯಂಚ ತೃತೀಯ ನಿರಸ್ತಂ ಅದರಲ್ಲಿ ಮೊದಲನೆಯ ಅಭಿಪ್ರಾಯವು ಯಾವುದು ವಾಕ್ಯಜನ್ಯ ಜ್ಞಾನ ವೇದಾಂತ ವಾಕ್ಯದಿಂದ ಉಂಟಾದಂಥ ಜ್ಞಾನವು ಉಂಟಾದ ತಕ್ಷಣ ಅಜ್ಞಾನವು ವಿಶೇಷವಾಗಿ ಹೋಗಲಾಡಿಸಲ್ಪಡುವುದಿಲ್ಲ ಬ್ರಹ್ಮಾತ್ಮ ಅನುಭವವು ಸಂಪೂರ್ಣವಾಗಿ ಉಂಟಾಗುವುದಿಲ್ಲ ಆ ಪ್ರಥಮ ಅಭಿಪ್ರಾಯ ಅದು ನೈಷ್ಕರ್ಮ್ಯ ಸಿದ್ಧಿಯ ಪ್ರಥಮ ಅಧ್ಯಾಯದ ಅಧ್ಯಾಯದಲ್ಲಿ ಪರಾಮರ್ಶಿಸಲ್ಪಟ್ಟಿದೆ ಅದನ್ನು ತಿರಸ್ಕರಿಸಲಾಗಿದೆ ಹಾಗೆ ಅಭ್ಯಸಮ ತದೇ ಕ್ಷಮಂ ಅಜ್ಞಾನವರ್ತನಕ್ಷಮ ಭಿ ವದತ ಶಾಸ್ತ್ರಜನ್ಯ ಜ್ಞಾನ ಯುಕ್ತಿಸಹಿತ ಅಸಹೃದ ಅಧ್ಯ ಬ್ರಹ್ಮತ್ಮ ಅನುಭವ ಜನಯತಿ ವದತಾಸ್ತ್ರಜನ್ಯ ಜ್ಞಾನ ಶಾಸ್ತ್ರ ಯುಕ್ತಿಸಹಿತ ಅಸಹೃದ ಅಧ್ಯ ಬ್ರಹ್ಮತ್ಮ ಅನುಭವ ಅನುಭವ ಜನಯತಿ ಯುಕ್ತಿಸಹಿತವಾದರೆ ಮಾತ್ರ ಅದಕ್ಕೆ ಏನಾದರೂ ಇನ್ನೊಂದು ಯುಕ್ತಿ ಬೇಕು ಅಂಥೇಳಿ ಆಧಾರ ಅದು ಹಾಗಿದ್ದರೆ ಮಾತ್ರ ಪರಮಾತ್ಮದ ಅನುಭವವನ್ನು ಉಂಟು ಮಾಡುತ್ತದೆ ಅನ್ನೋತಕ್ಕಂಥ ಎರಡನೇದು ಅಭಿಪ್ರಾಯ ಯಾವುದಿದೆ ಪ್ರಸಂಖ್ಯಾನವಾದಿಗಳದ್ದು ಅದು ದ್ವಿತೀಯ ಅಂಚ ತೃತೀಯೇ ನಿರಸ್ತಂ ತೃತೀಯ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಅದನ್ನು ತಿರಸ್ಕರಿಸಿದ್ದಾರೆ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುರೇಶ್ವರಾಚಾರ್ಯರು ಅಂತೇಳಿ ಹೇಳ್ತಾರೆ ಹಾಗೆಯೇ ಉಪದೇಶ ಸಾಹಸ್ರಿಯಲ್ಲಿ ಕೂಡ ಅದರ ಬಗ್ಗೆ ಹೇಳಿದ್ದಾರೆ ಪ್ರಸಂಖ್ಯಾನವಾದವನ ತಿರಸ್ಕರಿಸಿದ್ದಾರೆ ಅಂಥೇಳಿ ಅಂತಿಮ ಶ್ಲೋಕೋತ್ಥಾ ಶಂಕಾ ಶಾಸ್ತ್ರಯುಕ್ತಿಭ್ಯ ಸಾಮಾನ್ಯಮೇವ ಜ್ಞಾನ ಜಾಯತೆ ನ ವಿಶೇಷಾಥಸಮರ್ಪಕ ಇಷ್ಟ ಸೂತ್ರ ಭಾಷ್ಯೆ ಅದೇ ಉದ್ಭಾವ್ಯ ನಿರಾಕೃತ ಶಂಕಾವಾ ಶಾಸ್ತ್ರಯುಕ್ತಿಗಳಿಂದ ಸಾಮಾನ್ಯವಾದಂತಹ ಜ್ಞಾನ ಮಾತ್ರ ಉಂಟಾಗ್ತದೆ ವಿಶೇಷಾರ್ಥಸಮರ್ಪಕವಾದಂಥ ವಿಶೇಷ ಜ್ಞಾನ ಬ್ರಹ್ಮಾತ್ಮ ಜ್ಞಾನ ಉಂಟಾಗುವುದಿಲ್ಲ ಎನ್ನತಕ್ಕಂಥದ್ದು ಸೂತ್ರ ಭಾಷ್ಯದಲ್ಲಿ ನಿರಾಕರಿಸಲ್ಪಟ್ಟಿದೆ ತದೇ ಪ್ರಪಂಚ ಪ್ರವಿಲಯನಿಯೋಗವಾ ಪ್ರಸಂಖ್ಯಾನಿಯೋಗವಾದ ಧ್ಯಾನಿಯೋಗವಾದೇವ ಶುತ್ಯಕ್ಷರವಾಹ್ಯೌ ಇ ಸ್ಪಷ್ಟೀಕೃತ ಭಾಷ್ಯೆ ಆದ್ದರಿಂದ ತಸ್ಮಾತ್ ಏವಂ ಹಾಗಾಗಿ ಪ್ರಪಂಚ ಪ್ರವಿಲಯ ನಿಯೋಗವಾದ ಪ್ರಪಂಚವನ್ನು ಇಲ್ಲವಾಗಿಸಬೇಕು ಧ್ಯಾನದಲ್ಲಿ ಪ್ರಪಂಚ ಪ್ರವಿಲಯ ನಿಯೋಗವಾದ ಅದರಲ್ಲಿ ನಮ್ಮನ್ನು ನಾವು ನಿಯೋಜಿಸಬೇಕು ಎನ್ನತಕ್ಕಂಥವಾದ ಬ್ರಹ್ಮ ಆತ್ಮ ಭಾವ ಉಂಟಾಗಲಿಕ್ಕೆ ಇನ್ನು ಪ್ರಸಂಖ್ಯಾನ್ ನಿಯೋಗವಾದಶ್ಚ ಇನ್ನೊಂದು ಪ್ರಸಂಖ್ಯಾನ ಅಭ್ಯಾಸ ಮಾಡಬೇಕು ಅದು ಯುಕ್ತಿ ಬೇಕು ಕೇವಲ ವೇದಾಂತ ವಾಕ್ಯಶ್ರವಣದಿಂದ ಬ್ರಹ್ಮಾತ್ಮ ಭಾವ ಉಂಟಾಗುವುದಿಲ್ಲ ಕೇವಲ ಶ್ರವಣ ಮಾತ್ರದಿಂದ ಅಭ್ಯಾಸ ಬೇಕು ಮತ್ತು ಯುಕ್ತಿ ಬೇಕು ಅಂತ ಹೇಳತಕ್ಕಂಥ ಪ್ರಸಂಖ್ಯಾನಿಯೋಗವಾದ ಇತ್ಯೇತವು ಇವೆರಡು ಧ್ಯಾನ ನಿಯೋಗವಾದವದೇವ ಧ್ಯಾನ ನಿಯೋಗವಾದದಂತೆ ಅಂದರೆ ಧ್ಯಾನದ ಮೂಲಕವೇ ಬ್ರಹ್ಮವನ್ನು ತಿಳಿಯಬೇಕು ಸಮಾಧಿಯಲ್ಲಿ ಸಮಾಧಿಯಿಂದ ಹೊರಬಂದಾಗ ಅದ್ವೈತ ಭಾವ ಹೋಗಿ ಪುನಃ ಅದ್ವೈತ ಭಾವ ಉಂಟಾಗ್ತದೆ ಎನ್ನತಕ್ಕಂತಹ ವಾದ ಇದರ ಅದು ಹೇಗೆ ಮಿಥ್ಯೆಯೋ ಅದೇ ರೀತಿಯಲ್ಲಿ ಇವು ಕೂಡ ಶ್ರುತ್ಯಕ್ಷರ ಬ್ರಹ್ಮ ಬಾಹ್ಯವು ಇತಿ ಶ್ರುತಿಯಲ್ಲಿ ಹೇಳಿದ ಭಾವಕ್ಕೆ ಇವು ಇದು ಹೊರಗಿನವು ಅದಕ್ಕೆ ಸೇರಿ ಬರುವಂಥದ್ದಲ್ಲ ಅಂತೇಳಿ ಸ್ಪಷ್ಟೀಕೃತವಾಗಿದೆ ಭಾಷ್ಯದಲ್ಲಿ ಶಂಕರ ಭಾಷ್ಯದಲ್ಲಿ ಏತೇನೋ ಇವ ಪ್ರಾಚೀನ ವೇದಾಂತಿನಾಂ ಸರ್ವೇ ಕಾರ್ಯವಿಧಿವಾದಾ ಪ್ರತ್ಯುಕ್ತ ವೇದಿತವ್ಯಾ ಇದರಿಂದಲೇ ಪ್ರಾಚೀನ ವೇದಾಂತಿಗಳ ಸರ್ವೇ ಕಾರ್ಯವಿಧಿವಾದಾ ಎಲ್ಲ ಕಾರ್ಯವಿಧಿವಾದ ಈ ರೀತಿ ಮಾಡಿದರೆ ಮಾತ್ರ ನಮಗೆ ಉಂಟಾಗ್ತದೆ ಪರಮಾತ್ಮ ಜ್ಞಾನ ಕೇವಲ ಕೇಳುವಿಕೆಯಿಂದಲ್ಲ ಯಾವುದೋ ರೀತಿಯ ಸಾಧನೆಗಳಿಂದ ಬೇರೆ ಬೇರೆ ಮಾರ್ಗದ ಸಾಧನೆಗಳಿಂದ ನಮಗೆ ಬ್ರಹ್ಮಜ್ಞಾನ ಉಂಟಾಗ್ತದೆ ಮೋಕ್ಷ ಉಂಟಾಗ್ತದೆ ಅನ್ನತಕ್ಕಂತಹ ಯಾವ ವಾದಗಳಿವೆ ಅವುಗಳನ್ನೆಲ್ಲ ಇಲ್ಲಿ ತಿರಸ್ಕರಿಸಿದಂತಾಗಿದೆ ಅತ್ರ ಸರ್ವತ್ರೀ ಸಿದ್ಧಾಂತಯುಕ್ತಯ ಸಮನ್ವಯಾಧಿಕರಣ ಭಾಷ್ಯ ಉದಾಹೃತ ಸಂಕ್ಷೇಪೇಣ ಉದಾಹ್ರಿಯಂತೆ ಸಿದ್ಧಾಂತರಹಸ್ಯ ಬುಭುತ್ಸೂನಾಂಕೆ ಈಗ ಮೇಲೆ ಹೇಳಿದ ಎಲ್ಲ ಸಿದ್ಧಾಂತಗಳ ಸಿದ್ಧಾಂತಯುಕ್ತಿಗಳ ಸಮನ್ವಯಾಧಿಕರಣ ಭಾಷ್ಯ ಉದಾಹೃತವಾದಂತಹ ಸಂಕ್ಷೇಪವಾಗಿ ಅವುಗಳನ್ನು ಇಲ್ಲಿ ಸಿದ್ಧಾಂತರಹಸ್ಯವನ್ನು ತಿಳಿಯಲಿ ಇಚ್ಛೆ ಇರತಕ್ಕಂಥವರಿಗೆ ಬೇಕಾಗಿ ಹೇಳಲ್ಪಡ್ತಾರೆ ಪುನಃ ನೋಡಿ ಒಂಬತ್ತು ಪಾಯಿಂಟ್ಸ್ ಸಾರರೂಪವಾಗಿ ಒಂಬತ್ತು ವಿಷಯಗಳನ್ನು ಸಚ್ಚಿದಾನಂದ ಸರಸ್ವೀ ಸ್ವಾಮೀಜಿಗಳುವ್ರು ಹೇಳ್ತಾರೆ ಸಾರ ಈ ಈವರೆಗೆ ಹೇಳಿದಾದ್ರೆ ಸಾರಸ್ವರೂಪ ಬ್ರಹ್ಮಾತ್ಮ ಭಾವ ಶಾಸ್ತ್ರವ್ಯತಿರಿಕ್ತ ಪ್ರಮಾಣ ವಿಷಯ ಪ್ರಮಾಣ ಆವಿಷಯ ಬ್ರಹ್ಮಾತ್ಮ ಭಾವವು ಶಾಸ್ತ್ರವ್ಯತಿರಿಕ್ತ ಪ್ರಮಾಣಕ್ಕೆ ಅವಿಷಯ ಅಂದರೆ ಶಾಸ್ತ್ರವನ್ನು ಮೀರಿದ ಪ್ರಮಾಣ ಅದಕ್ಕಿಲ್ಲ ಶಾಸ್ತ್ರದಲ್ಲಿ ಇರತಕ್ಕಂಥ ಪ್ರಮಾಣ ಮಾತ್ರ ಬ್ರಹ್ಮಾತ್ಮಭಾವಕ್ಕೆ ಇರತಕ್ಕಂಥದ್ದು ಶಾಸ್ತ್ರ ವ್ಯತಿರಿಕ್ತ ಪ್ರಮಾಣಕ್ಕೆ ಅದು ವಿಷಯವಲ್ಲ ಅದು ನಿಲ್ಕಲಾರು ನಿಲ್ಕುವುದಿಲ್ಲ ಬ್ರಹ್ಮಾತ್ಮಭಾವ ಶಾಸ್ತ್ರೋಪದೇಶ ಬ್ರಹ್ಮಾತ್ಮತ ಅವಗಮಾತ್ ಎ ಪುರುಷಾರ್ಥ ಶಾಸ್ತ್ರೋಪದೇಶದಿಂದ ಬ್ರಹ್ಮಾತ್ಮತೆಯ ತಿಳುವಳಿಕೆ ಅದರಿಂದಲೇ ಪುರುಷಾರ್ಥ ಅಂದರೆ ಮೋಕ್ಷ ಸಿದ್ಧಿ ಆಗ್ತದೆ ವಸ್ತುಮಾತ್ರಕನೀ ಅಪಿ ಸಂಸಾರಿತ್ವಭ್ರಾಂತಿ ನಿವರ್ತನ ಅರ್ಥವತ್ವ ವಾಕ್ಯಸ ಆ ವಿಷಯ ವಸ್ತುವನ್ನು ಹೇಳೋದರಿಂದಲೇ ಬ್ರಹ್ಮವಸ್ತುವಿನ ಕುರಿತಾಗಿ ಆ ವಿಚಾರವನ್ನು ಹೇಳೋದರಿಂದಲೇ ಸಂಸಾರಿತ್ವಭ್ರಾಂತಿ ನಿವರ್ತನೆಯ ಸಂಸಾರಿತ್ವದ ಭ್ರಾಂತಿಯು ಹೋಗಲಾಡಿಸಲ್ಪಡುವುದರಿಂದ ಅರ್ಥವತ್ವ ವಾಕ್ಯಸ ಆ ವೇದಾಂತ ವಾಕ್ಯಗಳಿಗೆ ಅಂತಹ ಶಕ್ತಿ ಇದೆ ಅವು ಸಾರ್ಥಕವಾದವುಗಳು ಅವಗತ ಬ್ರಹ್ಮಾತ್ಮಭಾವಸ ಪುರುಷಸನ್ನ ಯಥಾಪೂರ್ವಂ ಸಂಸಾರಿತ್ವ ಬ್ರಹ್ಮಾತ್ಮ ಭಾವವನ್ನು ತಿಳ್ಕೊಂಡಂತಹ ಪುರುಷನಿಗೆ ಹಿಂದಿನಂತೆ ಸಂಸಾರಿತ್ವವು ಇಲ್ಲ ಅಂದರೆ ಜನನ ಮರಣವಿಲ್ಲ ಬ್ರಹ್ಮತ್ಮತ್ವಜ್ಞಾನ ಕ್ರಿಯಾರೂಪ ಕ್ರಿಯಾರೂಪವಾದ್ದಲ್ಲ ಬ್ರಹ್ಮತ್ಮತ್ವಜ್ಞಾನ ಬ್ರಹ್ಮತ್ಮತ್ ತಿ ತಿಳುವಳಿಕೆಯು ಕ್ರಿಯಾರೂಪವಾದ್ದಲ್ಲ ಯಾವ ತತ್ವಸಿವಾಕ್ಯಸಮನ್ವಯೋ ಬ್ರಹ್ಮತ್ಮೈಕವಸ್ತು ಪ್ರತಿನಪರ ತತ್ವಮಸಿ ಇತ್ಯಾದಿ ವಾಕ್ಯ ವಾಕ್ಯದಲ್ಲಿರ್ತಕ್ಕಂತಹ ಪದಗಳ ಸಮನ್ವಯ ಅದು ಬ್ರಹ್ಮಾತ್ಮಿಕ ವಸ್ತು ಪ್ರತಿಪಾದನ ಪರವಾಗಿಯೇ ಇದೆ ಅದು ಕ್ರಿಯಾಪರವಾಗಿಲ್ಲ ಇಂಥದ್ದನ್ನು ಮಾಡಬೇಕು ಅಂತ ಹೇಳುವುದಿಲ್ಲ ಅದು ನೀನೇ ಆಗಿದ್ದಿ ಅಂತೇಳಿ ಹೇಳ್ತದೆ ಇನ್ನೇನು ಮಾಡಲಿಕ್ಕೂ ಉಳಿದಿದೆ ಬೇರೆ ಮಾಡಿದ ಮೇಲೆ ಅದು ನೀನು ಆಗುವುದಲ್ಲ ನಿನ್ನ ನಿಜವಾದ ಸ್ವರೂಪವೇ ಅದು ಅದನ್ನು ನೀನು ತಿಳ್ಕೊಂಡ್ರೆ ಮುಗಿದು ಅದನ್ನು ಸಾಧಿಸಲಿಕ್ಕಿಲ್ಲ ಇನ್ನೊಂದೇನೋ ಸಾಧನೆಯನ್ನು ಮಾಡಿ ಆ ವಿಚಾರ ನಿನಗೆ ತಿಳಿದು ಹೋದರೆ ನಿನ್ನ ಅಜ್ಞಾನ ವಿಭ್ರಾಂತಿಯು ತೊಲಗಿಹೋಯಿತು ಅಂತೇಳಿ ಹೇಳ್ತಾರೆ ಬ್ರಹ್ಮನು ಅವಿಷಯತ್ವಾದೇವ ನ ತತ್ರ ಕ್ರಿಯಾನುಪ್ರವೇಶ ಶಕ್ಯಕಲ್ಪನಾ ಯಾಕಂದರೆ ಬ್ರಹ್ಮನು ಅವಿಷಯನು ವಿಷಯ ಇಲ್ಲ ಅವನಿ ಅಂದರೆ ವಿಷಯಕ್ಕೆ ಸಿಲುಕೋನಲ್ಲ ಹಾಗಾಗಿ ಇಲ್ಲಿ ಕ್ರಿಯೆಯ ಪ್ರವೇಶವು ಕಲ್ಪಿಸಲು ಸಾಧ್ಯವಿಲ್ಲ ಅದು ಕೇವಲ ಜ್ಞಾನ ಕೇವಲ ಜ್ಞಾನ ಅದು ಕೈವಲ್ಯ ಜ್ಞಾನ ಉತ್ಪಾ ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯವಿಲಕ್ಷಣ ಬ್ರಹ್ಮ ಬ್ರಹ್ಮಸ್ವಭಾವ ಇವ ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯ ವಿಲಕ್ಷಣವಾದದ್ದೇ ಬ್ರಹ್ಮ ಅದು ಇಲ್ಲದಿರುವಂಥದ್ದು ಅದಕ್ಕೆ ಚತುರ್ವಿಧವಾದ ಯಾವುದು ಉತ್ಪತ್ತಿ ಮತ್ತೆ ಸ್ಥಿತಿ ಇದೆ ಅದಕ್ಕೆ ಯಾವಾಗಲೂ ಇರುವಂಥದ್ದು ಆದರೆ ಉತ್ಪತ್ತಿ ಆಮೇಲೆ ವಿಕಾರ ಆಮೇಲೆ ಅದಕ್ಕೆ ಪ್ರಾಯ ಆಗುವಂಥದ್ದು ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಇತ್ಯಾದಿಗಳು ಯಾವುದೂ ಇಲ್ಲದ್ದು ಬ್ರಹ್ಮಸ್ವಭಾವ ಮೋಕ್ಷ ಬ್ರಹ್ಮಸ್ವಭಾವವೇ ಮೋಕ್ಷ ಬೇರೇನು ಅಲ್ಲ ಬ್ರಹ್ಮವಿದ್ಯ ಅನಂತರೇವ ಮೋಕ್ಷ ಯಸ್ಮತ್ ಅವಿದ್ಯಾ ಪ್ರತಿಬ್ದ ಸಹ ಬ್ರಹ್ಮವಿಧ್ಯ ಅನಂತರವೇ ಮೋಕ್ಷ ಬ್ರಹ್ಮವಿ ಆದ ತಕ್ಷಣ ಯಾವುದರಿಂದ ಅವಿದ್ಯಾ ಪ್ರತಿಬ್ದ ಸಹ ಅವಿಧ್ಯ ಅವನನ್ನು ಬಾಧಿಸುವುದಿಲ್ಲ ಬ್ರಹ್ಮವಿದ್ಯಾ ಆದವನನ್ನು ಹಾಗಾಗಿ ಅವನಿಗೆ ಮೋಕ್ಷ ಬ್ರಹ್ಮ ಅಸ್ಮಿ ಇತ್ಯೇತದವಸಾನ ಸರ್ವೇ ವಿಧಯ ಸರ್ವಾಹಿ ಚ ಪ್ರಮಾಣ ಎಲ್ಲ ವಿಧಿಗಳು ಕರ್ಮಗಳು ಎಲ್ಲ ಪ್ರಮಾಣಗಳು ಕೂಡ ನಾನು ಬ್ರಹ್ಮನಾಗಿದ್ದೀನಿ ಬ್ರಹ್ಮ ಅಸ್ಮಿ ಇತಿ ಇತ್ತು ಏತದೇ ಅವಸಾನ ಕೊನೆಗೆ ನಾನು ಬ್ರಹ್ಮಸ್ವರೂಪನು ಎಂಬುದನ್ನಲೇ ಕೊನೆಗೊಳ್ಳತಕ್ಕಂಥವು ಕೂಡ ಎಲ್ಲ ವಿಧಿಗಳು ಎಲ್ಲ ಪ್ರಮಾಣಗಳು ಕೂಡ ಯಥೋಪವರ್ಣಿತಮ ಬ್ರಹ್ಮತ್ಮ ಅವಗತಿ ಜ್ಞಾನ ತದನುಗತಾರ್ರಿಯೆಂಟು ಬೋಧ್ಯ ಹೇಗೆ ಬ್ರಹ್ಮತ್ಮ ಅವಗತಿ ಜ್ಞಾನ ಬ್ರಹ್ಮಾತ್ಮದ ಜ್ಞಾನದ ಬಗ್ಗೆ ಇಲ್ಲಿ ಹೇಳಿದೆಯೋ ತದನುಗತಿಯ ಅದೇ ಅನ್ನ ಅಲ ಅನುಸರಿಸಿಯೇ ಸಿದ್ಧಾಂತೆಯೇ ಜ್ಞಾನ ಸಾಧನ ವಿಚಾರ ಕ್ರಿಯತೆ ಇತಿ ಬೋಧ್ಯ ಸಿದ್ಧಾಂತದಲ್ಲಿ ಕೂಡ ಜ್ಞಾನ ಸಾಧನ ವಿಚಾರವು ಮಾಡಲ್ಪಡ್ತದೆ ಅಂತೇಳಿ ತಿಳಿಯಬೇಕು ಅಂತೇಳಿ ಹೇಳ್ತಾರೆ ಇದು ನಾವು ಬ್ರಹ್ಮಾತ್ಮ ಅನುಭವ ಸಾಧನಂ ಏಕದೇಶಿ ಮತೇನಾ ಎಂಬುದನ್ನು ಇಲ್ಲಿಗ ನೋಡಿದ ಹಾಗೆ ಇನ್ನು ಮುಂದಿನ ವಿಚಾರ ಬ್ರಹ್ಮಾತ್ಮ ಅನುಭವ ಸಾಧನಂ ಸಿದ್ಧಾಂತ ರೀತ್ಯ ಸಿದ್ಧಾಂತ ರೀತಿಯಲ್ಲಿ ಬ್ರಹ್ಮಾತ್ಮದ ಅನುಭವಕ್ಕೆ ಸಾಧನ ಯಾವ ರೀತಿಯಲ್ಲಿ ಅಂತ ಹೇಳುವುದನ್ನು ಮುಂದೆ ನೋಡಲಿಕ್ಕಿದ್ದೇವೆ